ಚಿಕಿತ್ಸಾ ಸಂಗ್ರಹ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಲೇಖನಗಳನ್ನು ಬರೆಯುವವರು ತಮ್ಮ ಸಿದ್ಧಾಂತಗಳಿಗೆ ಆಧಾರವಾಗಿ ಒಬ್ಬನೊಬ್ಬ ರೋಗಿಯ ಕಾಯಿಲೆ ಆರಂಭವಾದದ್ದು ಹೇಗೆ ಉಲ್ಬಣವಾದದ್ದು ಹೇಗೆ ಒಂದಾನೊಂದು ಔಷಧವನ್ನು ಸೇವಿಸಿದ್ದರಿಂದ ಕಾಯಿಲೆ ಹೇಗೆ ಮಂಗಮಯ ಇತ್ಯಾದಿ ವಿವರಗಳನ್ನು ನಿರೂಪಿಸುತ್ತಾರೆಂದು ಕೇಳಿದ್ದೇನೆ ನಾನು ಕಾಯಿಲೆಗಳನ್ನು ಅಷ್ಟಿಷ್ಟು ಅನುಭವಿಸಿರುವವನು ವೈದ್ಯ ವಿಜ್ಞಾನದ ಪ್ರಗತಿಯಲ್ಲಿ ನನಗೆ ಆಸಕ್ತಿಯುಂಟು ಮುಂದಿನ ಫಾರ್ಮಾಕೋಪಿಯ ಎಂದರೆ ಚಿಕಿತ್ಸಾ ಸಂಗ್ರಹ ಗ್ರಂಥಗಳನ್ನು ಬರೆಯುವವರಿಗೆ ಸಹಾಯವಾಗಲಿ ಎಂಬ ದೃಷ್ಟಿಯಿಂದ ನನಗೆ ತಿಳಿದ ಕೆಲವು ಕೇಸ್ ಹಿಸ್ಟರಿಗಳನ್ನು ದಾಖಲೆ ಮಾಡುವುದು ಇಲ್ಲಿ ನನ್ನ ಉದ್ದೇಶ ಸದ್ಯಕ್ಕೆ ಎರಡು ಕಾಯಿಲೆಗಳನ್ನು ಪ್ರಸ್ತಾವಿಸಬೇಕೆಂದಿದ್ದೇನು ಹಸಿವು ಅಜೀರ್ಣ ಕೆಲವರು ಪ್ರಸಿದ್ಧ ಪುರುಷರು ಪ್ರಸಿದ್ಧರಲ್ಲದ ಒಬ್ಬಿಬ್ಬರು ಈ ಕಾಯಿಲೆಗಳಿಗೆ ಹೇಗೆ ಪರಿಹಾರ ಕಂಡುಕೊಂಡಿದ್ದಾರೆಂಬುದನ್ನು ನೋಡೋಣ ಮೈಸೂರು ಸಂಸ್ಥಾನದ ದಿವಾನರುಗಳಲ್ಲಿ ಕೆಲವರ ಭೋಜನ ಪರಿಟವರಣೆಗಳನ್ನು ಕುರಿತು ನಾನು ಕೇಳಿರುವ ಕಥೆಗಳಲ್ಲಿ ಕೆಲವನ್ನು ಹೇಳುತ್ತೇನೆ ಶೇಷಾದ್ರಿ ಅಯ್ಯರ್ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಒಳ್ಳೆಯ ಊಟಗಾರರು ಪ್ರತಿ ಅವರ ಭೋಜನದಲ್ಲಿ ತರಕಾರಿಗಳು ಭಕ್ಷ್ಯ ಭೋಜ್ಯಗಳು ನಾಲ್ಕಾರು ಬಗೆಯವೂ ಇರುತ್ತಿದ್ದವು ಅಂತೆ ಆರು ತಿಂಗಳಿಗೆ ಒಂದು ಸಾರಿಯೋ ಇನ್ನೊಂದು ಇನ್ನೊಂದು ಅವರಿಗೆ ಅಜೀರ್ಣದ ಸಂಖ್ಯೆಯುಂಟಾದರೆ ಹಾಗವರು ಮಾಡಿಕೊಳ್ಳುತ್ತಿದ್ದ ಔಷಧದ ರೀತಿ ಹೀಗೆ ಸೊಗಸಾದ ಚಿರೋಟಿ ಮಾಡಿಸುವುದು ಒಂದಡಿ ಮಧ್ಯ ರೇಖೆಯುಳ್ಳ ದೊಡ್ಡ ಬೆಳ್ಳಿಯ ಡಬರಿಯಲ್ಲಿ ಅಂಗೈ ದಪ್ಪ ಸಕ್ಕರೆ ಹರಡಿಸುವುದು ಅದರ ಮೇಲೊಂದು ಚಿರೋಟಿ ಮತ್ತೊಂದು ಪದರ ಸಕ್ಕರೆ ಇನ್ನೊಂದು ಚಿರೋಟಿ ಮತ್ತೆ ಸಕ್ಕರೆ ಮತ್ತೆ ಚಿರೋಟಿ ಹೀಗೆ ಮೂರು ಪದರವಾದ ಬಳಿಕ ಒಂದು ಕಿಡಿ ಮೆಗ್ನೀಸಿಯಂ ಸಲ್ಫೇಟ್ ಎಂಬ ಬೇದಿ ಉಪ್ಪು ಮತ್ತೆ ಅದರ ಮೇಲೆ ಚಿರೋಟಿ ಸಕ್ಕರೆ ಪದರಗಳು ದಬರಿ ಬರ್ತಿಯಾಗುವಂತೆ ಇಷ್ಟರ ಮೇಲೆ ಬಿಸಿ ಬಿಸಿ ಕಾಯಿಸಿದ ಹಾಲು ಸುರಿಯುವುದಂತೆ ಹಾಲು ಸುರಿಯುತ್ತಿದ್ದಂತೆ ಪೋರ್ಕ್ ಮುಳ್ಳು ಚಮಚಗಳನ್ನು ಇಬ್ಬರು ಹಿಡಿದುಕೊಂಡು ಮೇಲಿನಿಂದ ಕೆಳಗಿನವರೆಗೂ ತಿವಿದು ತಿವಿದು ತಿರುವಿ ಹಾಕುವುದು ಹೀಗೆ ಆ ಭಕ್ಷ್ಯ ಮೆತ್ತಗಾಗಿ ಅರ್ಧ ಪಾನಕ ಸ್ಥಿತಿಗೆ ಬಂದಾಗ ಶೇಷಾದ್ರಿ ಅಯ್ಯರವರು ಅಷ್ಟನ್ನು ಸೇವಿಸಿದ ಬಳಿಕ ಆ ಹೊತ್ತು ಉಪವಾಸವಿರುವುದು ಮರನೆಯ ದಿನದಿಂದ ಯಥಾಪ್ರಕಾರ ಟಿ ಮಾಧವರಾವ್ ರಾಜ ಸರ್ ಟಿ ಮಾಧವರಾವ್ ಅಯ್ಯರ ತಿಂಡಿಪೋತತನ ಇದಕ್ಕಿಂತ ಪ್ರಸಿದ್ಧವಾದದ್ದು ಅವರ ಆಫೀಸ್ ಕೋಣೆಗೆ ಸೇರಿಕೊಂಡಂತಿದ್ದ ಹಿಂಭಾಗದ ಕೋಣೆಯಲ್ಲಿ ನಾಲ್ಕೈದು ಕುಂಪಟಿಗಳಲ್ಲಿ ಬೆಂಕಿಯನ್ನು ಸಿದ್ಧ ಮಾಡಿಟ್ಟುಕೊಂಡು ಹಾಡಿಗೆವರಿರುತ್ತಿದ್ದರು ಸುತ್ತಲೂ ಮಂಚಿಕೆಗಳ ಮೇಲೆ ಬಾಂಡಲೆಗಳು ತುಪ್ಪದ ಡಬ್ಬಗಳು ವಿಧ ವಿಧವಾದ ಹಿಟ್ಟು ಚಕ್ಕುಲಿ ಹಿಟ್ಟು ಲಾಡು ಹಿಟ್ಟು ಹೀಗೆ ವಿಧ ಹಿಟ್ಟುಗಳನ್ನು ಕೊತ್ತಂಬರಿ ಮೊದಲಾದ ಸಾಂಬಾರ್ ದ್ರವ್ಯಗಳನ್ನು ಸಿದ್ಧಪಡಿಸಿ ಇಟ್ಟಿರುತ್ತಿದ್ದರು ಸರ್ ಟಿ ಆಫೀಸ್ ರೂಮಿನಲ್ಲಿ ಕುಳಿತು ತಾವೇ ಏನೋ ಬರೆಯುತ್ತಿರುವರು ಅಥವಾ ತಾವು ಹೇಳಿ ಗುಮಾಸ್ತನ ಕೈಯಿಂದ ಕೈಯಿಂದ ಬರೆಯುತ್ತಿರುವರು ಪಕ್ಕದ ಕೊಳೆಯಿಂದ ಅವರಿಗೆ ತಿಂಡಿ ತಂದು ಕೊಡುತ್ತಿರುವರು ಮಸಾಲಾ ಅಡಿಗೆಯವರು ದೋಸೆ ತಂದುಕೊಟ್ಟರು ಎಂದಿಟ್ಟುಕೊಳ್ಳೋಣ ಮಾಧವರಾಯರು ಒಂದು ಚೂರನ್ನು ಬಾಯಿಗೆ ಹಾಕಿಕೊಂಡು ಹಾಕಿಕೊಳ್ಳುವುದಕ್ಕೆ ಮುಂಚೆಯೋ ಏನೋ ಪಕೋಡ ಇಲ್ಲವೇನೋ ಎನ್ನುವರು ಮರುಕ್ಷಣದಲ್ಲಿಯೇ ಬಿಸಿ ಬಿಸಿ ಪಕೋಡ ಅವರ ಮುಂದೆ ಬರುವುದು ಆಮೇಲೆ ಎಷ್ಟು ದಿನವಾಯಿತೋ ಕಿವರ್ ತಿಂದು ಎನ್ನುವರು ಉತ್ತರ ಕ್ಷಣದಲ್ಲಿಯೇ ಕಿವರ್ ಸಿದ್ಧ ಹಾಗೆ ಅವರು ಕೇಳಿದ ತಿಂಡಿ ತಕ್ಷಣ ಬಾರದಿದ್ದರೆ ಅಂಗಡಿಯವನಿಗೆ ಎತ್ತಂಗಡಿ ಹೀಗೆ ಅವರು ಮನೆಯಲ್ಲಿದ್ದಷ್ಟು ಹೊತ್ತು ಏನಾದರೊಂದು ತಿನ್ನುತ್ತಲೇ ಇದ್ದರಂತೆ ಅವರು ಹಾಗೆ ತಿನ್ನುತ್ತ ತಿನ್ನುತ್ತಿದ್ದರಿಂದಲೇ ಅವರಿಗೆ ಅಂಥ ಅದ್ಭುತವಾದ ಮೆಧಾಶಕ್ತಿ ಎಂದು ಕೆಲ ವಾದ ಸರಿಯೇ ಶೇಷಯ್ಯ ಶಾಸಿಗಳವರು ಭೋಷನ್ ಭೋಜನಕ್ಕೆ ಎತ್ತಿದ ಕೈ ಇವರು ಪುದುಕೋಟೆ ಸಂಸ್ಥಾನದ ದಿವಾನರಾಗಿದ್ದು ಹೆಸರುವಾಸಿಯಾಗಿದ್ದರು ಮಹಾ ಮೇಧಾವಿಗಳು ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ಇವರು ಸ್ಥೂಲಕಾಯರು ಮೈ ಬಹು ಸ್ಥೂಲ ಹೇಳುವುದು ಕೂಡುವುದು ಓಡಾಡುವುದು ಬಹು ಶ್ರಮ ಅವರು ಭೋಜನಕ್ಕಾಗಿ ಮಾಡಿಕೊಂಡಿದ್ದ ಏರ್ಪಾಟು ಕೇಳಲು ಚೆನ್ನಾಗಿತ್ತು ಕೋಟುಗಳಲ್ಲಿರುವಂಥ ಒಂದು ಅರ್ಧ ಚಂದ್ರಾಕಾರದ ಮೇಜಿನ ಮದ್ಯದ ಬಿಡುವಿನಲ್ಲಿ ಅವರು ಕೂಡುತ್ತಿದ್ದರು ಪದ್ಮಾಸನ ಹಾಕಿಕೊಂಡು ನೆಲದ ಮೇಲೆ ಕೂಡುತ್ತಿದ್ದರು ಎದೆಯ ಒತ್ತರಕ್ಕೆ ಸರಿಯಾಗಿ ಆ ಮೇಜು ಅವರ ಬೃಹತ್ ಕುಕ್ಷಿಯ ಗಾತ್ರಕ್ಕೆ ಅನುವಾಗಿ ಮೇಜಿನ ಮದ್ಯದ ಬಿಡುತ್ತಿ ಆ ಮೇಜಿನ ಮೇಲೆ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಯವರೆಗೂ ಬಾಳೆ ಎಲೆಗಳು ನಾನಾ ಬಗೆಯ ಶಾಕಪಾಕ ಭಕ್ಷ್ಯಗಳು ಅವರು ಎಲ್ಲಿ ಕೈಯಿಟ್ಟರೆ ಅಲ್ಲಿ ಒಂದು ಭಕ್ಷ್ಯ ಬಗೆ ಬಗ್ಗಬೇಕಾದ ಪ್ರಯಾಸವಿಲ್ಲ ಸಾಧ್ಯವೂ ಇಲ್ಲ ಕೈಯಿಟ್ಟ ಕಡೆ ಭಕ್ಷ್ಯ ಹೀಗೆ ಸಾವಕಾಶವಾಗಿ ಭೋಜನ ಮಾಡಿದವರು ಸರಿಯೇ ಶಶಯ ಶಾಸ್ತಿಗಳು ಆನಂದರಾಯರು ಟಿ ಆನಂದರಾಯರು ಭೋಜನದಲ್ಲಿ ತಂದೆ ಮಾಧವರಾಯರಂತಲ್ಲದೆ ಸಾಮಾನ್ಯರಂತಿದ್ದರು ಬಂಧು ಮಿತ್ರರಿಗೆ ಭೋಜನ ಮಾಡಿಸುವುದರಲ್ಲಿ ಯಶೋವಂತರಾಗಿದ್ದರು ಅತಿಥಿ ಪೂಜೆಯಲ್ಲಿ ಪ್ರಶಸ್ತರಾದ ಇನ್ನೊಬ್ಬರು ಯಳಂದೂರಿನ ಶ್ರೀಮಂತರಾದ ನರಸಿಂಗರಾವ್ ಪೂರ್ಣಯ್ಯನವರು ನಸಿಂಗರಾಯರು ಆನಂದರಾಯರು ಭೋಜನ ಪಂಥಿಗಳ ಮೇಲ್ವಿಚಾರಣೆಗಾಗಿ ಇಬ್ಬರಿಬ್ಬರನ್ನು ನಿಯಮಿಸಿಕೊಂಡಿದ್ದರು ಆ ಇಬ್ಬರು ಪಾಲ್ಗಾಟ್ ಅಯ್ಯರುಗಳು ಅವರು ಶುಭ್ರವಾದ ಬಟ್ಟೆಯುಟ್ಟು ಕಿವಿಯಲ್ಲಿ ಹತ್ತು ಕಡಕನ್ನು ಕೈಯಲ್ಲಿ ಉಂಗುರವನ್ನು ತೊಟ್ಟು ಹಣೆಯ ಮೇಲೆ ವಿಭೂತಿ ಇಟ್ಟು ಅಂಗವಸ್ತ್ರವನ್ನು ಭುಜದ ಮೇಲೆ ದರಿಸಿ ಹುಟ್ಟಿದ್ದ ದಟ್ಟಿಗಳನ್ನು ಮಳಕಾಲಿನಿಂದ ಕೊಂಚ ಮೇಲಕ್ಕೆ ಕಟ್ಟಿ ಪಂತಿಗಳ ಎರಡು ಕೊನೆಗಳಲ್ಲಿ ಇಲ್ಲೊಬ್ಬ ಅಲ್ಲಬ್ಬ ನಿಲ್ಲುವರು ಕೈಯಲ್ಲಿ ಬೀಸಣಿಕೆ ಹಿಡಿದು ಬೀಸುವ ಮಾಡುವರು ಅವರ ಮುಖ್ಯ ಕರ್ತವ್ಯವೇನೆಂದರೆ ಸಾಲಿನ ಕೊನೆಯಲ್ಲಿ ನಿಂತು ಯಾವ ಯಾವ ಅತಿಥಿಯ ಎಲೆಯಲ್ಲಿ ಯಾವ ಯಾವ ಪದಾರ್ಥ ಮುಗಿದು ಹೋಗಿದೆ ಯಾವ ಯಾವ ಪದಾರ್ಥದಲ್ಲಿ ಹೆಚ್ಚು ರುಚಿ ಕಾಣುತ್ತಿದ್ದಾನೆ ಎಂಬುದನ್ನು ತಾವು ಮಾತನಾಡದೆ ಕಣ್ಣಿನಿಂದಲೇ ಕಂಡುಕೊಳ್ಳಬೇಕು ಆಗೆ ಕಂಡು ಅಲ್ಲಿಗೆ ಬೇಕಾದ ಸಾಮಾನನ್ನು ತಮ್ಮ ಕೈಸನ್ನೆಯಿಂದ ಬಡಿಸುವವರಿಗೆ ತಿಳಿಸಿ ಆ ಪದಾರ್ಥ ಎಲೆಗೆ ಸೇರುವಂತೆ ನೋಡಿಕೊಳ್ಳಬೇಕು ಇದು ಬೇಕು ಎಂದು ಯಾರು ಕೇಳುವ ಹಾಗಿರಬಾರದು ಮೇಲ್ವಿಚಾರಕರು ಅತಿಥಿಗಳನ್ನು ಭೋಜನಾರಂಭಕ್ಕೆ ಮೊದಲೇ ಕಂಡು ಕೈ ಬೇಡಿಕೊಳ್ಳುವರು ನಿಮಗೆ ಏನು ಬೇಕಾದರೂ ದಯವಿಟ್ಟು ಅದನ್ನು ಬಾಯಿಯಿಂದ ಕೇಳಬೇಡಿ ನಮ್ಮ ಕಡೆ ನೋಡಿದರೆ ಸಾಕು ನೀವು ಪಲ್ಯ ಮಜ್ಜಿಗೆ ಪಳದ್ಯ ಎಂದೇನಾದರೂ ಒಂದು ಸಾರಿ ಕೇಳಿದ್ದು ನಮ್ಮ ಯಜಮಾನರ ಕಿವಿಗೆ ಬಿದ್ದರೆ ನಮಗೆ ಎಂಟಾಣೆ ಜುಲ್ಮಾನೆ ಹಾಕುತ್ತಾರೆ ನಾವು ಸಿದ್ಧರಾಗಿದ್ದೇವೆ ನಿಮ್ಮ ಸೇವೆ ಮಾಡಲು ಆನಂದರಾಯರು ಮಾಡಿಸುತ್ತಿದ್ದ ಊಟವೂ ಭರ್ಜರಿ ನರಸಿಂಗರಾಯರದ್ದು ಅಷ್ಟೇ ನಾಲ್ಕು ವಿಧದ ಸಾರುಗಳು ಎರಡು ವಿಧದ ಹುಳಿ ಎರಡು ವಿಧದ ತೊವೆ ಕರಿದದ್ದು ಹುರಿದದ್ದು ಸಿಹಿ ಹುಳಿ ಖಾರ ಹೀಗೆ ಭೋಜನ ಇಬ್ಬರು ಅತಿಥಿಯರ ಮನೆಗಳಲ್ಲೂ ಸಮಸ್ತ ರುಚಿವಂತರಿಗೂ ಅಲ್ಲಿದ್ದವರಿಗೂ ಅಲ್ಲಿಲ್ಲದವರಿಗೂ ಸಹ ತೃಪ್ತಿಪ್ರದವಾಗಿರುತ್ತಿತ್ತು ಗದಗಿನ ಪ್ರವಾಸ ಕೆಲವು ವರ್ಷಗಳ ಹಿಂದೆ ನಾವು ಏಳೆಂಟು ಜನ ಪ್ರವಾಸದಲ್ಲಿದ್ದೆವು ಮಾರ್ಗವಶಾತ್ ಗದಗಿಗೆ ಹೋದೆವು ಅಲ್ಲಿ ಯಾರ ಮನೆಯಲ್ಲಿಯೋ ಇಳಿದುಕೊಂಡಿದ್ದೆವು ಹೆಸರು ಮರೆತು ಹೋಗಿದೆ ಅಲ್ಲಿ ನಾವು ಊಟ ಮಾಡಬೇಕಾಗಿರಲಿಲ್ಲ ನಮ್ಮ ಮುಖಂಡರಾದ ವೆಂಕಟನಾರಾಯಣಪ್ಪನವರು ಪಾಕದವರು ಮಡಿ ಮಿಕ್ಕವರಿಗೆ ಹುಯಿಲಗೋಳ ನಾರಾಯಣರಾಯರು ಮೊದಲಾದ ಸ್ನೇಹಿತರ ಮನೆಗಳಲ್ಲಿ ಔತೋಣ ನಾವು ಆ ಊರು ತಲುಪಿದ್ದು ಒಂದು ಸೋಮವಾರ ಸಂಜೆಯಿಂದಿಟ್ಟುಕೊಳ್ಳೋಣ ಅಲ್ಲಿಂದ ಹೊರಟದ್ದು ಬುಧವಾರ ಬೆಳಗ್ಗೆ ನಾವು ಅಲ್ಲಿದ್ದಾಗ ಆ ಮನೆಯವರಿಂದ ಪಾತ್ರೆ ನೀರು ಮೊದಲಾದ ಸೌಕರ್ಯಗಳು ಯಥೇಷ್ಟವಾಗಿರುತ್ತಿದ್ದವು ಆ ಉಪಕಾರಕ್ಕಾಗಿ ನಾವು ಅವರಿಗೆ ಯಾವ ಏನಾದರೂ ಪ್ರತಿಫಲ ಕೊಡಬೇಕೆಂದು ವೆಂಕಟನಾರಾಯಣಪ್ಪನವರ ಹಠ ಆದರೆ ಆ ಮನೆಯವರು ಹಣ ತೆಗೆದುಕೊಳ್ಳುವವರಲ್ಲ ಕಡೆಗೆ ಯೋಚನೆ ಮಾಡಿ ಐದು ರೂಪಾಯಿ ನೋಟೊಂದನ್ನು ಅಲ್ಲಿ ಮರೆತು ಬರತಕ್ಕದ್ದೆಂದು ನಿಶ್ಚಯಿಸಿ ಹಾಗೆ ನಡೆಸಿದೆವು ಮನಸ್ಸು ಸಮಾಧಾನವಾಗಿತ್ತು ಬೆಂಗಳೂರಿಗೆ ಬಂದ ನಾಲ್ಕೈದು ದಿವಸಗಳೊಳಗಾಗಿ ಆ ಐದು ರೂಪಾಯಿ ನಮಗೆ ವಾಪಸ್ ಬಂತು ನೀವು ಯಾರೋ ಇದನ್ನು ಮರೆತತ್ತೇ ತೋರುತ್ತದೆ ಈ ಹಣ ನಮ್ಮದಲ್ಲ ನೀವೇ ಹಿಂದಕ್ಕೆ ತೆಗೆದುಕೊಳ್ಳತಕ್ಕದ್ದು ಎಂದು ಮನಿ ಆರ್ಡರ್ ಕೂಪನಿನಲ್ಲಿ ಬರೆದಿತ್ತು ವೆಂಕಟನಾರಾಯಣಪ್ಪನವರು ನಗುತ್ತಾ ಏನಪ್ಪ ಹೀಗೂ ಉಂಟೆ ಎಂದರು ಒಂದೆರಡು ದಿನ ಹೀಗೆ ಯೋಚನೆ ಮಾಡಿ ಆಮೇಲೆ ಅವರಿಗೆ ಪುನಃ ಬರದದ್ದಾಯಿತು ಈ ಹಣವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ ಹೇಗಾದರೂ ದಯವಿಟ್ಟು ನೀವೇ ವಿನಿಯೋಗಿಸಬೇಕು ದೇವಸ್ಥಾನಕ್ಕೆ ಕೊಡಬಹುದು ಹೀಗೆಂದು ಅನಂತರ ಏನಾಯಿತೋ ಗೊತ್ತಿಲ್ಲ ಋಣ ಈಗ ನಾನು ಹೇಳ ಹೀಗೆ ಸುಮಾರು ಎಪ್ಪತ್ತು ವರ್ಷದ ಹಿಂದಿನ ಮಾತು ಆಗ ನಮ್ಮ ಜನಕ್ಕೆ ಹೋಟೆಲಿನ ವಾಡಿಕೆ ಇರಲಿಲ್ಲ ಬೆಂಗಳೂರುವಿನ ಸಣ್ಣ ಊರುಗಳಲ್ಲಿ ಹೋಟೆಲ್ ಎಂಬ ವ್ಯವಸ್ಥೆಯೇ ಇರಲಿಲ್ಲ ಹೋಟೆಲನ್ನು ನಡೆಸುವುದು ಹೋಟೆಲಿನಲ್ಲಿ ಊಟ ಊಟ ಮಾಡುವುದು ಬ್ರಾಹ್ಮಣರಿಗೆ ಕಾರ್ಯವೆಂಬ ಭಾವನೆ ಸಾಮಾನ್ಯವಾಗಿತ್ತು ಆ ಕಾಲದಲ್ಲಿ ಯಾವುದಾದರೂ ಕೋರ್ಟು ಕಚೇರಿ ಕಾರ್ಯದ ನಿಮಿತ್ತದಿಂದ ಜನ ಬೆಂಗಳೂರು ಕೋಲಾರ ಮುಂತಾದ ಡಿಸ್ಟಿಕ್ಟುಗಳ ಮುಖ್ಯ ಪಟ್ಟಣಗಳಿಗೆ ಹೋಗಲೇಬೇಕಾದಾಗ ಒಂದು ಉಪಾಯ ಮಾಡುತ್ತಿದ್ದರು ತಮಗೆ ಗೊತ್ತಿದ್ದ ಒಬ್ಬನೊಬ್ಬ ಬಂಧು ಅಥವಾ ಇಷ್ಟರ ಮನೆಯಲ್ಲಿ ಇಳಿದುಕೊಳ್ಳುವುದು ಆದರೆ ಅವರಿಗೆ ದುಡ್ಡು ಕೊಡತಕ್ಕದ್ದಲ್ಲ ಅವರು ದುಡ್ಡು ತೆಗೆದುಕೊಳ್ಳತಕ್ಕವರು ಅಲ್ಲ ಅನ್ನ ವಿಕ್ರಯವು ನಿಷಿದ್ಧ ವ್ಯಾಪಾರ ಆದರೆ ಬಿಟ್ಟಿ ಊಟ ಮಾಡತಕ್ಕದ್ದಲ್ಲ ಒಂದು ದೃಷ್ಟಿಯಿಂದ ಅದು ಋಣ ಆಹೊರೆಯನ್ನು ಹೊತ್ತುಕೊಳ್ಳಬಾರದು ಇದಕ್ಕೆ ಉಪಾಯ ಉಪಾಯವೇನೆಂದರೆ ಊಟಕ್ಕೆ ಹೋದವರು ಸ್ನಾನಕ್ಕಾಗಿ ಹೋದಾಗ ಬಚ್ಚಲು ಮನೆಯಲಿಯೋ ಊಟದ ಮನೆಯ ಕೆಳಗಡಿಯೋ ನಸದ ಪಟ್ಟಿಯನ್ನು ಮರೆತು ಬಿಡುವುದು ಅದರಲ್ಲಿ ನಾಲ್ಕಾಣೆ ಹಣೆ ಎಂಟೆ ನಾಣ್ಯಗಳನ್ನು ಬಿಟ್ಟಿರುವುದು ಮನೆಯ ಸ್ವಂತಕರ್ತರು ಅದನ್ನು ತೆಗೆದುಕೊಂಡು ಮಾತನಾಡದಿದ್ದರೆ ಒಳಗೊಳಗೆ ಸಂತೋಷ ಅವರು ಆ ಪ್ರಸ್ತಾವವನ್ನೆತ್ತಿದರೆ ಊಟ ಮಾಡಿದವರು ಓಹೋ ಮರತೆ ಹೋಗಿದ್ದೆ ಹಾಗೇನು ಒಳ್ಳೆಯದಾಯಿತು ಎಂದು ಜವಾಬು ಹೇಳುವುದು ಆಮೇಲೆಯೂ ಮನೆಯವರು ಅದು ಕೂಡದೆಂದು ಹಟಾ ಮಾಡಿದರೆ ಒಪ್ಪಿಕೊಂಡು ಪೇಟೆಗೆ ಹೋಗಿ ಒಂದಿಷ್ಟು ಸೌದೆಕಾಯಿಯನ್ನು ನಿಂಬೆಹಣ್ಣನೋ ತಂದು ಸುರಿದು ಇದು ನಮ್ಮ ಊರಿನಿಂದ ಬಂದದ್ದು ನಾನು ಕೊಂಡದ್ದಲ್ಲ ಆದದ್ದರಿಂದ ನೀವು ಇದಕ್ಕೆ ಏನನ್ನು ಕೊಡಬಾರದು ಎಂದು ಹೇಳುವುದು ಹೀಗೆ ಆ ಕಾಲದ ಜನ ಊಟದ ಹಂಗನ್ನು ತೀರಿಸಿಕೊಳ್ಳುತ್ತಿದ್ದರು ನಂಜುಂಡಪ್ಪನ ಹೋಟೆಲು ಇಂಥ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರಲ್ಲಿ ಮೊಳಬಾಗಿಲಿನಲ್ಲಿ ಹೋಟೆಲು ಇರಲಿಲ್ಲ ಆಗ ಪ್ರಾರಂಭವಾಯಿತು ಆ ಊರಿನಲ್ಲಿ ನವನಾಗರಿಕತೆಯ ಈ ಸಂಸ್ಥೆ ಅದನ್ನು ಪ್ರಾರಂಭ ಮಾಡಿದ ಆತ ನಂಜುಂಡಯ್ಯನೆಂಬ ಬಡಗನಾಡು ಬ್ರಾಹ್ಮಣ ಆತ ಆ ಊರಿನ ಸಮೀಪದ ಮೂಗಾಂಡಹಳ್ಳಿ ಪ್ರಾಂತದವ ಎಂದು ನನ್ನ ಆತ ತನ್ನ ಸಹಾಯಕ್ಕಾಗಿ ಒಬ್ಬ ಹೆಂಗಸನ್ನು ಕರೆದುಕೊಂಡು ಬಂದಿದ್ದನೆಂದು ಜನ ಹೇಳಿಕೊಳ್ಳುತ್ತಿದ್ದರು ನಂಜುಂಡಪುರ ಹೋಟೆಲು ನಮ್ಮ ಬೀದಿಯ ಹಿಂದಿನ ಬೀದಿಯಲ್ಲಿ ದವರ ಸತ್ರದ ಮುಂದಗಡೆಗೆ ಸಮೀಪವಾಗಿ ನರ್ತಕ ಶಿಖಾಮಣಿ ಸೀತಮ್ಮ ಎಂಬಾಕೆಯ ಮನೆಯ ಪಕ್ಕದಲ್ಲಿ ಇತ್ತು ಗಿರಾಕಿಗಳು ಅಷ್ಟೇನೂ ಹೆಚ್ಚಾಗಿರಲಿಲ್ಲ ಮೊದಮೊದಲು ಎರಡು ಹೊತ್ತಿನ ಊಟದ ವ್ಯವಸ್ಥೆ ಮಾತ್ರ ಇತ್ತು ಕ್ರಮೇಣ ಫಲಾಹಾರ ಸಾಮಾನುಗಳು ಬಂದವು ಹಾಗೆಯೇ ನಾನು ಬಹುಶಃ ಕನ್ನಡ ಮೂರು ನಾಲ್ಕನೆಯ ತರಗತಿಯಲ್ಲಿ ವಿದ್ಯಾರ್ಥಿಯಾಗಿದ್ದೆ ನನ್ನ ಮನೆಯಲ್ಲಿ ವಿಧ ವಿಧವಾದ ತಿಂಡಿ ಪದಾರ್ಥಗಳು ದಿನಗಲು ಯಥೇಷ್ಟವಾಗಿ ಆಗುತ್ತಿದ್ದರಿಂದಲೂ ಮೇಲ್ ಖರ್ಚಿಗಾಗಿ ನನ್ನ ಹಿರಿಯರಾದರು ನನಗೆ ಕಾಸು ಕೊಡುತ್ತಿರಲಿಲ್ಲವಾದದ್ದರಿಂದಲೂ ನನಗೆ ನಂಜುಂಡಪ್ಪನ ಫಲಹಾರದ ಸಂತೋಷ ಸಿಕ್ಕಲಿಲ್ಲ ಆದರೆ ನನಗೆ ಸಹಪಾಠಿಯು ಸ್ನೇಹಿತನೂ ಆಗಿದ್ದ ವೆಂಕಟರಾಯ ಎಂಬಾತ ನನ್ನ ವಯಸ್ಸಿನವನು ಅಥವಾ ಒಂದೆರಡು ವರ್ಷ ದೊಡ್ಡವನು ನಮ್ಮ ಮನೆಯಲ್ಲಿದ್ದ ವೆಂಕಟರಾಯನ ಆಪತ್ಯ ಆ ವೆಂಕಟರಾಯಣ ವಿಷಯ ಹೇಳಬೇಕಾದದ್ದು ಈತ ಮುಳಬಾಗಿಲಿನ ಸಮೀಪದ ಒಂದು ಹಳ್ಳಿಯವನು ಇತನ ತಂದೆ ಸಂಜೀವಪ್ಪನವರು ನನ್ನ ತಾತನ ಕಕ್ಷಿಗಾರರು ಇದನ್ನು ಬೇರೆ ಕಡೆ ಪ್ರಸ್ತಾಪಿಸಿದ್ದೇನೆ ಸಂಜೀವಯ್ಯನವರ ಮನೆಗೂ ನಮ್ಮ ಮನೆಗೂ ಅತ್ಯಂತ ಗಾಢವಾದ ಸ್ನೇಹವಿತ್ತು ಸಂಜೀವಯ್ಯನವರ ಹಿರಿಯ ಮಗ ವೆಂಕಟೇಶಯ್ಯ ವೆಂಕಟೇಶಯ್ಯ ನನ್ನ ತಂದೆಗೆ ಅತ್ಯಂತ ಸ್ನೇಹಿತರು ಹಿರಿಯ ಮಗ ನಮ್ಮ ವೆಂಕಟರಾಯ ಈ ಹುಡುಗನನ್ನು ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮನೆಯಲ್ಲಿ ಬಿಟ್ಟಿದ್ದರು ಸಂಜೀವಯ್ಯನವರಾಗಲಿ ವೆಂಕಟೇಶಯ್ಯನವರಾಗಲಿ ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ಮುಳಬಾಗಿಲಿಗೆ ಬಂದಾಗ ವೆಂಕಟರಾಯನನ್ನು ನೋಡಿ ವಿಚಾರಿಸಿಕೊಂಡು ಅವನ ಕೈಗೆ ಅರ್ಧಾಣೆ ಒಂದಾಣೆ ಕೊಟ್ಟು ಪ್ರೋತ್ಸಾಹದ ಮಾತನಾಡಿ ಹೋಗುತ್ತಿದ್ದರು ಹೀಗೆ ವೆಂಕಟರಾಯನ ಕೈಯಲ್ಲಿ ಕೊಂಚ ಪುಡಿಗಾಸು ಓಡಾಡುತ್ತಿತ್ತು ಒಂದು ದಿನ ವೆಂಕಟರಾಯನಿಗೆ ಹೊಟ್ಟೆ ನೋವಾಯಿತಂತೆ ಅದನ್ನು ನನ್ನ ಅಜ್ಜಿ ಮಧುಕಿಯ ಸಂಗಡ ಹೇಳಿಕೊಂಡ ಆಕೆಗೆ ಹಳೆಯ ಕಾಲದ ಗಿಡ ಮೂಲಿಕೆಗಳ ಔಷಧ ಗೊತ್ತಿತ್ತು ಆದರೆ ಆಕೆ ಕೇಳಿದಳು ಏನು ಅಪತ್ಯ ವೆಂಕಟರಾಯ ಬಾಯಿ ಬಿಡಲಿಲ್ಲ ಅಂದು ರಾತ್ರಿ ಪುನಃ ಹೊಟ್ಟೆ ನೋವು ಬಂತು ಆಗ ನನ್ನ ಸೋದರ ಮಾವ ಅವನನ್ನು ಕುರಿತು ಗಟ್ಟಿಯಾಗಿ ಮುಲುಗಬೇಡ ಔಷಧ ಹಾಕಿಬಿಡುತ್ತಾರೆ ಎಂದ ವೆಂಕಟರಾಯನು ಔಷಧ ಕುಡಿಯಲು ಹೆದರಿದ್ದ ಆದರೆ ನೋವು ಏನು ಮಾಡುವುದು ಬೋರಲು ಮಲಗಿಕೊಂಡು ಕಿಬ್ಬೊಟ್ಟೆಯನ್ನು ಗೆಲಕ್ಕೆ ಅದುಮಿಕೊಳ್ಳುವಂತೆ ನನ್ನ ಮಾವ ಉಪದೇಶ ಮಾಡಿದ ವೆಂಕಟರಾಯ ಹಾಗೆ ಮಾಡಿದ ಅಪಾನವಾಯು ನಾನಾ ವಿಧ ಶಬ್ದ ಪರಂಪರೆ ಇದು ರಾತ್ರಿಯೆಲ್ಲ ನಡೆಯಿತು ಕೊಂಚ ನಿಲ್ಲುವುದು ಹತ್ತು ನಿಮಿಷವಾದ ಮೇಲೆ ಮತ್ತೆ ಡರ್ಬರ್ ಜಂಕಾರಗಳು ಮನೆ ನಿದ್ರೆ ಇಲ್ಲ ಎಲ್ಲರಿಗೂ ನಗು ವೆಂಕಟರಾಯನಿಗೆ ನೋವಿನ ಜೊತೆಗೆ ಅವಮಾನ ಮರನೇ ದಿನ ನೋವು ಇನ್ನೂ ಹೆಚ್ಚ ಇನ್ನೂ ಜೋರಾಯಿತು ವೆಂಕಟರಾಯ ಅಳುವುದಕ್ಕಾರಂಭಿಸಿದ ಬಗ್ಗಿ ಕುರಿ ಕೋಣಗಳಂತೆ ಮುಂಗೈಗಳನ್ನು ನೆಲದ ಮೇಲೆ ಉರಿಕೊಂಡು ಅತ್ತ ಗುಟ್ಟು ಬದಲಾಯಿತು ಬಯಲಾಯಿತು ಆಗ ನಮ್ಮ ಅಜ್ಜಿ ಅಲ್ಲಿ ಬಂದು ಎಲ ವೆಂಕಟರಾಯ ಈಗಲಾದರೂ ಹೇಳಪ್ಪ ಏನಾದರೂ ಮಾಡಿ ಏನು ಅಂಗಲಾಚಿದಳು ವೆಂಕಟರಾಯನಿಗೆ ಬಿಗುಮಾನ ಅಷ್ಟು ನನ್ನ ತಂದೆ ಮನೆಗೆ ಬಂದರು ಸಂದರ್ಭವನ್ನು ನೋಡಿ ಗಾಟರಿಸಿದರು ವೆಂಕಟರಾಯ ಹೆದರಿದ ಆಮೇಲೆ ಹೇಳಿದ ತೆಲುಗಿನಲ್ಲಿ ಮೊನ್ನೆ ನಮ್ಮಣ್ಣ ಬಂದಿದ್ದಾಗ ಕಾಸು ಕೊಟ್ಟು ಏನಾದರೂ ತೆಗೆದುಕೊ ಎಂದ ನಾನು ನಂಜುಂಡಯ್ಯನ ಅಂಗಡಿಗೆ ಹೋಗಿ ಇದೆರಡು ಅದೆರಡು ಇವಿರೆಂಡು ಅವಿರೆಂಡು ಬಾಯಲ್ಲಿ ಹಾಕಿಕೊಂಡು ಕೊಂಡೆ ಅವನ ಮನೆ ಹಾಳಾಗ ಎಲ್ಲರೂ ನಗುತ್ತಿದ್ದರು ಯಾರೋ ಕೇಳಿದರು ರೆಂಡು ಅಂಟೆ ಎರಡು ಅಂದರೆ ರೆಂಡು ಪಕೋಡಾಲು ರೆಂಡು ಬೋಂಡಾಲು ರವಂತ ಕಾರಾಶಿವ ಎರಡು ಪಕೋಡಾ ಎರಡು ಬೋಂಡ ಒಂದಷ್ಟು ಖಾರಾಶೇವೆ ಎಲ್ಲರೂ ನಕ್ಕರು ನನ್ನ ತಂದೆ ಮಾತನಗಲಿಲ್ಲ ದೇವರ ಮನೆಯಿಂದ ಉದ್ಧಾರಣೆ ತಂದು ಅದರ ಕಾಲನ್ನು ವೆಂಕಟರಾಯನ ಬಾಯಲ್ಲಿಟ್ಟು ಹಲ್ಲುಗಳನ್ನಗಲಿಸಿದರು ವೆಂಕಟರಾಯ ಅಷ್ಟು ಗಟ್ಟಿಯಾಗಿ ಹಲ್ಲುಗಳನ್ನು ಸೇರಿಸಿಕೊಂಡಿದ್ದ ಔಷಧಕ್ಕೆ ಬಾಯಿ ಬಿಡದೆ ಹಲ್ಲುಗಳು ಹಿಗ್ಗಿದ ಮೇಲೆ ನಮ್ಮ ಅಜ್ಜಿ ಔಷಧಿ ತಂದರೂ ಅದು ಕಡಲೆ ಕಡಲೆ ಕಡಲೆಹುಳಿ ಕಡಲೆ ಹುಳಿ ಎಂದರೆ ಅದೊಂದು ಪಾಕವಸ್ತುವಲ್ಲ ಕಡಲೆ ಗಿಡದ ಪೈರು ಇನ್ನೂ ಹೊಲದಲ್ಲಿರುವಾಗ ಅದರ ಮೇಲೆ ಒಂದು ತೆಳ್ಳನೆಯ ಬೆಳ್ಳನೆಯ ಬಟ್ಟೆಯನ್ನು ಹಾಸುತ್ತಾರೆ ರಾತ್ರಿ ಹಿಮ ಆ ಬಟ್ಟೆಯ ಮೇಲೆ ಬಿಡುತ್ತದೆ ಹೀಗೆ ಅದರ ಒಂದು ಕಡೆ ಚಂದ್ರರಸವು ಇನ್ನೊಂದು ಕಡೆ ಎಳೆಯ ಕಡೆಯ ಕಡಲೆಕಾಳಿನ ಸಾರವು ಎರಡು ಬೆರೆತುಕೊಂಡು ಒಂದು ದ್ರವ್ಯವಾಗುತ್ತದೆ ಬೆಳಗ್ಗೆಯ ತೆಗೆದು ಒಂದು ಬಟ್ಟಲಿನೊಳಕ್ಕೆ ಹಿಂದಿಕೊಳ್ಳುತ್ತಾರೆ ಅದಕ್ಕೆ ಸೈಂದವ ಲವಣ ಮೊದಲಾದ ಔಷಧ ವಸ್ತುಗಳನ್ನು ಸೇರಿಸುತ್ತಾರೆ ಹೀಗೆ ತಯಾರಾದದ್ದನ್ನು ಸೀಸೆಗಳಲ್ಲಿ ಎತ್ತಿಟ್ಟುಕೊಳ್ಳುತ್ತಾರೆ ಇದು ಕಡಲೆ ಹುಳಿ ಅಜೀರ್ಣ ವ್ಯಾಧಿಗಳಿಗೆ ರಮ ಈ ಬಾಣವನ್ನು ನಮ್ಮ ರಾಯನ ಹೊಟ್ಟೆಯ ಮೇಲೆ ಪ್ರಯೋಗ ಮಾಡಿದ್ದಾಯಿತು ಆಮೇಲೆ ಇನ್ನೊಂದು ಸ್ವಾರಸ್ಯ ಇದನ್ನು ಪೂರ್ವಾಷಾಢ ಉತ್ತರಾಷಾಢಗಳೆಂದು ಭಾವಿಸಬಹುದು ಹಾಗೆಂದರೆ ವಾಂತಿ ಬೇದಿ ಇಷ್ಟಾದ ಮೇಲೆ ವೆಂಕಟರಾಯಣ ನೋವು ನಿಂತಿತು ನಾಲ್ಕೈದು ದಿನ ಕಳೆದ ಮೇಲೆ ಆತನ ಹಿರಿಯರು ಬಂದು ಆತನನ್ನು ಕರೆದುಕೊಂಡು ಹೋದರು ಅನಂತರ ಪುಂಗನೂರಿನ ಪ್ರಸಿದ್ಧರಾದ ಉಮಾ ಪಂಡಿತರು ಒಂದು ತಿಂಗಳು ವೆಂಕಟರಾಯನನ್ನು ಪಥ್ಯದಲ್ಲಿಟ್ಟು ಆರೋಗ್ಯವನ್ನು ಹಿಂದಿರುಗಿಸಿದರು